ಶ್ರೀಧನಂಗ್ರಿ ಸರೋಜಯುಗಳ ಏಕಾದಶ ಸ್ಥಾನಾತ್ಮದೊಳಗೆ ಟಾದರದಿ ಸಂತಿಸು ಸಂತುತಿಸುವವರಿಗೆ ಈ ನವಗ್ರಹವು ಆದಿತೇಯರು ಸಂತತಾ ಆದಿವ್ಯಾದಿಗಳ ಪರಿಹರಿಸುತ್ತವರನ್ನು ಕಾದುಕೊಂಡಿಹರೆಲ್ಲರೊಂದಾಗಿ ಈಶನಾಲಿ ಪರಮಾತ್ಮನನ್ನು ಶ್ರೀಧ ಶ್ರೀಯಂ ದದಾತೀತಿ ಶ್ರೀಧ ಎಲ್ಲ ರೀತಿಯಾಗಿರ್ತಕ್ಕಂಥ ಸಂಪತ್ತನ್ನು ಕೊಡ್ತಾನೆ ಶ್ರೀ ಸಂಪತ್ತು ಅಂತ ಶ್ರೀ ಅನ್ನೋದಕ್ಕೆ ಎರಡು ಅರ್ಥ ಇದೆ ಶ್ರೀ ಅಂದರೆ ಸಂಪತ್ತು ಅಂತ ಕಾದಿ ಮನುಷಿ ಸಂಪತ್ತನ್ನ ಸರ್ವತಂತ್ರ ಸ್ವತಂತ್ರತ್ವೇನ ಕೊಡುವವನು ಭಗವಂತನೇ ತತ್ವಜ್ಞಾನನ ದೈವಿ ಸಂಪತ್ತನ್ನು ಸರ್ವತಂತ್ರ ಸ್ವತಂತ್ರತ್ವೇನ ಕೊಡುವವನು ಪರಮಾತ್ಮನೇ ಆದ್ದರಿಂದ ಪರಮಾತ್ಮನಿಗೆ ಶ್ರೀಧ ಶ್ರೀಯಂ ದದಾತಿ ಇತಿ ಶ್ರೀಧ ಅಂತ ಒಂದು ಹೆಸರು ಶ್ರೀ ಅಂತ ವಿಷಕ್ಕೂ ಶ್ರೀಯನ್ನು ಹೆಸರಿದೆ ರುದ್ರದೇವರಿಗೆ ಶ್ರೀಕಂಠ ಅಂದರೆ ವಿಷಕಂಠ ಅಂತ ಹೆಸರು ಬಂದಿದ್ದು ಕಲಿಯಿಂದ ಅಭಿಮನ್ಯಮಾನವಾದಂತಹ ಹಾಲ ಹಾಲ ವಿಷವೇ ಪಿಶಾಚದಂತೆ ಮಾನವರ ಶರೀರದಲ್ಲಿ ಅವಿಷ್ಟಗೊಂಡು ಆದಿವ್ಯಾಧಿ ಅಂದರೆ ದೈಹಿಕ ಮತ್ತು ಮಾನಸಿಕ ರೋಗ ರುಜಿನಾದಿಗಳನ್ನು ರಾಗದ್ವೇಷಗಳ ರೂಪದಿಂದ ಬಾಧ ಮಾಡ್ತಾ ಇದೆ ತೊಂದರೆ ಕೊಡ್ತಾಯಿದೆ ಅಂತಹ ಶ್ರೀ ಅಂದರೆ ವಿಷವನ್ನು ಧ್ಯತಿ ಪರಿಹಾರ ಮಾಡ್ತಾನೆ ಅದರಿಂದ ಪರಮಾತ್ಮ ಶ್ರೀಧ ಅಂದರೆ ಆದಿ ದೈಹಿಕ ಮತ್ತು ಮಾನಸಿಕ ಸಾಧನೆಗೆ ಬರತಕ್ಕಂಥ ಎಲ್ಲ ರೋಗ ರುಜಿನ ಪ್ರತಿಬಂಧಕಗಳನ್ನು ನಿವಾರಣೆ ಮಾಡೋದರಿಂದ ಪರಮಾತ್ಮನಿಗೆ ಶ್ರೀಧ ಶ್ರಿಯಂ ಧ್ಯತಿ ಇತಿ ಶ್ರೀಧ ಶ್ರೀಧ ಶ್ರೀಷಃ ಶ್ರೀನಿವಾಸಃ ಅಂಥೇಳಿ ವಿಷ್ಣು ಸಹಸ್ರನಾಮದಲ್ಲೂ ಶ್ರೀಧಃ ಅಂದರೆ ಪರಮಾತ್ಮನೇ ವಿಷ್ಣು ಸಹಸ್ರನಾಮದ ಆ ಶಬ್ದಕ್ಕೆ ವೃತ್ತಿ ಸಹಸ್ರ ಮಂತ್ರಕ್ಕೆ ಅನುಗುಣವಾಗಿ ಈ ಎರಡೂ ಅರ್ಥಗಳನ್ನು ಕೂಡ ತಿಳಿಸ್ತಾ ಇದ್ದಾರೆ ಶ್ರೀಇ ಅಂದರೆ ಸಂಪತ್ತನ್ನು ಸರ್ವಸಂಪತ್ತನ್ನು ಸ್ವತಂತ್ರತ್ವೆಯನ್ನು ಕೊಡೋನು ಭಗವಂತ ಶ್ರೀಯಂ ದದಾತಿ ಇತಿ ಇನ್ನೊಂದರ್ಥ ಶ್ರೀಯಂ ಧ್ಯತಿ ಇತಿ ಅಂದರೆ ವಿಷವನ್ನು ಸಂಸಾರಕ್ಕೆ ಪ್ರತಿಬಂಧಕಗಳಾಗಿರ್ತಕ್ಕಂಥ ಆದಿ ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಎಲ್ಲ ವಿಧ ತಾಪಗಳನ್ನು ಪರಿಹಾರ ಮಾಡೋದರಿಂದ ಪರಮಾತ್ಮನಿಗೆ ಶ್ರೀಇಧ ಅಂತ ಹೆಸ್ರು ಹೀಗೆ ವಿಷರೂಪವಾಗಿರುವಂತಹ ಆದಿ ವ್ಯಾಧಿ ದೈಹಿಕ ಮಾನಸಿಕ ಎಲ್ಲ ರೀತಿಯ ಪ್ರತಿಬಂಧಕಗಳನ್ನು ಕಳೆದು ಸರ್ವ ಸಂಪತ್ತನ್ನು ಆಯುರ್ಸು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಶ್ರೀಧ ಅಂತ ಕರೆಸುವಂತಹ ಪರಮಾತ್ಮನ ಪಾದ ಕಮಲ ದ್ವಂದ್ವವು ಜಾತಕದಲ್ಲಿ ಏಕಾದಶ ಸ್ಥಾನಕ್ಕೆ ಅಂದರೆ ಹನ್ನೊಂದನೇ ಸ್ಥಾನಕ್ಕೆ ಆತ್ಮ ಅಧಿಪತಿ ಅಂತ ಕರೆಸ್ಕೊಳತ್ತೆ ಅದರ ಒಳಗೆ ಅಂಗಾಭಬದ್ಧರಾಗಿ ನವಗ್ರಹಗಳು ಮತ್ತು ಬೇರೆ ಬೇರೆ ಎಲ್ಲ ದೇವತೆಗಳು ಕೂಡ ಅಲ್ಲಿ ಇದ್ದು ಆದರದಿಂದ ಯಾರ ಸ್ತೋತ್ರವನ್ನ ಮಾಡ್ತಾರೋ ಅವರ ಶರೀರದಲ್ಲಿ ಒಂದಾಗಿ ನೆಲೆಸಿ ಅಂದರೆ ಏಕಾಭಿಪ್ರಾಯದಿಂದ ಇದ್ದು ಈಶನ ಆಜ್ಞೆಯಿಂದ ಅಂದರೆ ಭಗವಂತನ ಆಜ್ಞೆಯಿಂದ ಆದಿ ವ್ಯಾಧಿಗಳನ್ನು ಪರಿಹಾರ ಮಾಡ್ತಾ ಸದಾಕಾಲ ಸಂರಕ್ಷಣೆಯನ್ನು ಮಾಡ್ತಾರೆ ಅಂತ ಸಾಧಕನನ್ನ ಅಂತ ತಿಳಿಸ್ತಾರೆ ಏಕಾದಶ ಸ್ಥಾನಾತ್ಮದೊಳಗಿ ಇಟ್ಟು ಏಕಾದಶ ದಶ ಅಂದರೆ ಹತ್ತು ಏಕಾದಶ ಅಂದರೆ ಹನ್ನೊಂದು ಹನ್ನೊಂದನೇ ಸ್ಥಾನ ಪಂಚ ಕರ್ಮೇಂದ್ರಿಯಗಳು ಪಂಚ ಮತ್ತು ಮನಸ್ಸು ಆ ಮನಸ್ಸಿಗೆ ಹನ್ನೊಂದನೇ ಸ್ಥಾನ ಮನ ಏವ ಮನುಷಾಣಂ ಕಾರಣಂ ಬಂದ ಮೋಕ್ಷಯೋ ಅಂತ ಮನಸೆ ಎಲ್ಲದಕ್ಕೂ ಕೂಡ ಪ್ರಬಲವಾಗಿರುವಂಥ ಕಾರಣ ಅಂತಹ ಮನಸಿನಲ್ಲಿ ಶ್ರೀಧ ನಂಗ್ರಿ ಸರೋಜ ಅಂದರೆ ಪರಮಾತ್ಮನ ಪಾದಕಮಲವನ್ನು ಧ್ಯಾನ ಮಾಡಿ ಯಾರು ಸ್ತೋತ್ರವನ್ನು ಮಾಡ್ತಾರೋ ಅಂತಹ ಸದ್ಭಕ್ತರಿಗೆ ಸದುಪಾಸನೆ ಸಮೀಚೀನ ಜ್ಞಾನದಿಂದ ಮಾಡುವಂತಹ ಸದ್ಭಕ್ತರಿಗೆ ನವಗ್ರಹಗಳು ಆದಿ ವ್ಯಾಧಿ ಪರಿಹಾರ ಮಾಡ್ತಾ ಸದಾಕಾಲದಲ್ಲಿ ರಕ್ಷಣೆ ಮಾಡಿಕೊಂಡು ಇರ್ತಾರೆ ಏಕಾದಶ ಸ್ಥಾನ ಆತ್ಮ ಇಲ್ಲಿ ಮನಸು ಹನ್ನೊಂದನೇ ಇಂದ್ರಿಯ ಆದರೂ ಕೂಡ ಆತ್ಮ ಅಲ್ಲಿರುವಂತಹ ಮನಸಿನಲ್ಲಿ ಪರಮಾತ್ಮನೇ ಇರ್ತಾನೆ ಈ ನವಗ್ರಹ ಅಂತ ನವಗ್ರಹಗಳ ವಿಷಯ ಬಂದಾಗ ಜಾತಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಏಕಾದಶ ಸ್ಥಾನ ಅದನ್ನೇ ಸೂಚನೆ ಮಾಡಿ ಅದಕ್ಕೆ ತಕ್ಕಂತೆ ಫಲಾಫಲಗಳನ್ನು ಜಾತಕಕ್ಕೆ ಸಂಬಂಧಪಟ್ಟಂತೆ ಹೇಳ್ತಾರೆ ಜ್ಯೋತಿಷಕಾರರು ಆತ್ಮ ಅಂದರೆ ಸರ್ವಾತ್ಮನಾದ ಪರಮಾತ್ಮ ಏಕಾದಶ ಸ್ಥಾನಕ್ಕೂ ಅವನೇ ಆತ್ಮ ಅಂದರೆ ಅಧಿಪತಿ ಯಾಕೆ ಅಂದರೆ ಸರ್ವೇ ಶುಭ ಏಕಾದಶ ಸ್ಥಾನ ಫಲದ ವರದಾಭವಂತು ಅಂತ ಸದಾ ಈ ರೀತಿಯಾಗಿ ಸ್ತುತ್ಯರಾಗುವಂತಹ ನವಗ್ರಹಗಳು ಏಕಾದಶ ಸ್ಥಾನಕ್ಕೆ ಬರ್ತಾರೆ ಆದರೆ ಅವರು ಸ್ಥಾನಕ್ಕೆ ಸ್ವತಃ ಸ್ಥಾನ ಅವರ ವಶವೂ ಅಲ್ಲ ಅವರು ಸ್ಥಾನಕ್ಕೆ ವಶರು ಆದ್ದರಿಂದಲೇ ಪಾಪಗ್ರಹಗಳು ಕೂಡ ಏಕಾದಶ ಸ್ಥಾನಕ್ಕೆ ಬಂದಾಗ ಶುಭ ಫಲವನ್ನೇ ಕೊಡ್ತಾರೆ ಹೀಗಾಗಿ ಆತ್ಮ ಅಂದರೆ ಸ್ಥಾನಾಧಿಪತಿಯಾಗಿರುವನು ಭಗವಂತನೇ ಆ ಏಕಾದಶ ಸ್ಥಾನ ಅನ್ನುವಂತಹ ಮನಸ್ಸನ್ನು ನಿಮಿತ್ತ ಮಾಡಿಕೊಂಡು ಗೃಹಗಳಿಂದ ಅಯಾ ಜೀವರ ಸ್ವರೂಪ ಯೋಗ್ಯತೆಯಂತೆ ಕರ್ಮಗಳನ್ನು ಮಾಡಿಸಿ ಫಲ ಕೊಡುವವನು ಸರ್ವತಂತ್ರ ಸ್ವತಂತ್ರನಾದ ಭಗವಂತನೇ ಅವನ ಪಾದ ಕಮಲ ಅವನಿಗಿಂತ ಬೇರೆ ಅಲ್ಲ ಅಂದರೆ ಸ್ವಗತ ಭೇದ ವಿವರ್ಜಿತ ಪರಮಾತ್ಮನ ಅವಯವಗಳಿಗೂ ಅವನಿಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇದ ಇಲ್ಲ ಹೀಗಾಗಿ ಪರಮಾತ್ಮನ ಪಾದವನ್ನೇ ಆಶ್ರಯ ಮಾಡಿರುವಂತಹ ಪರಮಾತ್ಮನ ಪರಿವಾರ ದೇವತೆಗಳು ಏನಿದ್ದಾರೆ ಹಿಂದಿನ ಸಂಧಿಯಲ್ಲಿ ಅಲ್ಲಿ ಹಿಂದಿನ ಪದ್ಯದಲ್ಲಿ ಹೇಳ್ದಂಗೆ ಅಂಗಾವಬದ್ಧರು ಅಂದರೆ ಪರಮಾತ್ಮನ ಅಂಗಾಂಗಗಳನ್ನು ಆಶ್ರಯ ಮಾಡಿಕೊಂಡು ಉಪಾಸನೆಯನ್ನು ಮಾಡುವಂತಹ ಅಂಗಾವಬದ್ಧರು ಪರಮಾತ್ಮನ ಆಜ್ಞೆಯಂತೆ ಈಶಾನಾಗ್ಞೆಯಿಂದಲೇ ಈ ಕಾರ್ಯಗಳನ್ನು ಮಾಡ್ತಾರೆ ನವಗ್ರಹಗಳನ್ನು ಏಕಾದಶ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಪರಮಾತ್ಮನೇ ನಿಯಮನ ಮಾಡ್ತಾನೆ ಆದ್ದರಿಂದ ಈ ರೀತಿಯಾಗಿ ಭಗವಂತನೇ ಆ ಗ್ರಹಾಭಿಮಾನಿಗಳಿಗೂ ಕೂಡ ಸಕಲ ಗ್ರಹ ಬಲನೀನೆ ಸರಸಿ ಜಾಕ್ಷಾಂತಿ ಈ ರೀತಿಯಾಗಿ ಆಯಾ ಗ್ರಹಾಭಿಮಾನಿ ದೇವತೆಗಳನ್ನು ಅವರ ಅಂತರ್ಯಾಮಿಯಾಗಿ ಪರಮಾತ್ಮನನ್ನು ಆರಾಧನೆ ಮಾಡಿದ್ರೆ ಆ ಗ್ರಹಾಭಿಮಾನಿ ದೇವತೆಗಳ ಅವರ ಅಂತರ್ಯಾಮಿಯಾದ ವಾಯುದೇವರ ಮತ್ತು ಪರಮಾತ್ಮನ ಎಲ್ಲರ ಅನುಗ್ರಹವೂ ಕೂಡ ಪ್ರಾಪ್ತ ಆಗ್ತಾ ಇದೆ ಅದಕ್ಕೆ ಸಕಲ ಗ್ರಹ ಬಲನೆಯೇ ಸದಸಿಜಾಕ್ಷ ಅಂತ ದಾಸರು ಹೇಳೋದು ಈ ಜ್ಯೋತಿಷಕಾರರು ಈ ಗ್ರಹಗಳು ಯಾವ್ಯಾವ ಮನೆಯಲ್ಲಿದ್ದಾಗ ಏನೇನು ಫಲ ಕೊಡ್ತಾರೆ ಅಂತ ವಿಶೇಷವಾಗಿ ಅಧ್ಯಯನಾದಿಗಳನ್ನು ಮಾಡಿ ತಿಳಿಸ್ತಾರೆ ಈ ನವಗ್ರಹಕ್ಕೆ ಇರುವಂತಹ ಅಭಿಮಾನಿ ದೇವತೆಗಳು ಜಾತಕದಲ್ಲಿ ಏಕಾದಶ ಸ್ಥಾನಕ್ಕೆ ಬರೋದಿಲ್ಲ ಆದರೆ ಭಗವಂತನ ಪಾದ ಕಮಲ ಅನ್ನು ಏಕಾದಶ ಸ್ಥಾನದಲ್ಲಿ ಅಂದರೆ ಮನಸ್ಸಿನಲ್ಲಿ ಸದಾ ಭಗವಂತನನ್ನು ನಿರಂತರವಾಗಿ ಸ್ಮರಣಾದಿಗಳನ್ನು ಮಾಡೋದರಿಂದ ಆ ಏಕಾದಶ ಸ್ಥಾನ ಫಲ ನೀಡುವಂಥವ್ರು ಅಂದರೆ ಅಲ್ಲಿ ಆತ್ಮ ಪರಮಾತ್ಮನನ್ನು ಉಪಾಸನೆ ಮಾಡಿ ಈ ರೀತಿಯಾಗಿ ಭಕ್ತರು ಸಮೀಚೀನವಾಗಿ ಸದ್ಭಕ್ತಿಯಿಂದ ಉಪಾಸನೆ ಮಾಡೋರಿಗೆ ಶುಭ ಫಲವನ್ನೇ ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಬೇರೆ ಬೇರೆ ಗೃಹಾಭಿಮಾನಿ ದೇವತೆಗಳು ಬೇರೆ ಬೇರೆ ಗೃಹದಲ್ಲಿ ಮನೆಗಳಲ್ಲಿದ್ದಾಗ ಅಶುಭ ಫಲವನ್ನು ನೀಡ್ತಾರೆ ಅದಕ್ಕೆ ಉದಾಹರಣೆಯನ್ನು ಕೊಡ್ತಾರೆ ರವಿ ಒಂದು ಎರಡು ನಾಲ್ಕು ಐದು ಎಂಟು ಒಂಬತ್ತು ಹನ್ನೆರಡನೇ ಸ್ಥಾನದಲ್ಲಿದ್ದರೆ ಅಶುಭ ಫಲವನ್ನು ಕೊಡ್ತಾನೆ ಕುಜಾ ಶನಿ ರಾಹುಕೇತುಗಳು ಒಂದು ಎರಡು ನಾಲ್ಕು ಐದು ಹೀಗೆ ಬೇರೆ ಬೇರೆ ಮನೆಗಳಲ್ಲಿದ್ದಾಗ ಶುಭ ಫಲವನ್ನು ಕೊಡ್ತಾರೆ ಆದರೆ ಎಲ್ಲರೂ ಕೂಡ ಹನ್ನೊಂದನೇ ಸ್ಥಾನಕ್ಕೆ ಬಂದಾಗ ಶುಭ ಫಲವನ್ನೇ ಕೊಡ್ತಾರೆ ಯಾಕೆ ಅಂದರೆ ಆ ಸ್ಥಾನಕ್ಕೆ ಅಧಿಪತಿಯಾದವನು ಪರಮಾತ್ಮ ಅದನ್ನ ದಾಸರು ಶ್ರೀಧನಂಗ್ರಿ ಸರೋಜಯುಗಳ ಏಕಾದಶ ಸ್ಥಾನಾತ್ಮದೊಳಗಿಟ್ಟು ಆಧಾರದಿ ಸಂತಿಸು ಸಂತುತಿಸುವವರಿಗೆ ಯಾರು ಜ್ಞಾನಭಕ್ತಿ ಪುರಸರವಾಗಿ ಆಧಾರದಿಂದ ಸ್ತೋತ್ರ ಮಾಡ್ತಾರೋ ಅವರಿಗೆ ಶುಭ ಅಂತ ತಿಳಿಸ್ತಾರೆ ಏನು ಫಲ ಕೊಡ್ತಾರೆ ಅಂದರೆ ಸಂತತ ಆದಿವ್ಯಾಧಿಗಳ ಪರಿಹರಿಸುತ್ತವರನ್ನು ಕಾದುಕೊಂಡಿಹರು ಎಲ್ಲರೂ ಒಂದಾಗಿ ಅಂದರೆ ಬೇರೆ ಬೇರೆ ಗ್ರಹಾಭಿಮಾನ ದೇವತೆಗಳೆಲ್ಲ ಏಕ ಅಭಿಪ್ರಾಯದಿಂದ ಒಂದಾಗಿ ಈಶನಾಗ್ಞೆಯಲ್ಲಿ ಸಂತೈಸುವರು ತಂದೆ ತಾಯಿಗಳಂತೆ ಗುರುಗಳಂತೆ ಪರಮೋಪಕಾರಿಗಳಾಗಿರುವುದರಿಂದ ದೇವತೆಗಳು ಭಗವಂತನ ಪಾದ ಸೇವನೆಯನ್ನು ಮಾಡುವಂತಹ ಸದ್ಭಕ್ತರನ್ನು ಕೂಡ ಸದಾ ಸಂರಕ್ಷಣೆಯನ್ನು ಮಾಡ್ತಾರೆ ಭಗವಂತನ ಆಜ್ಞೆಯಂತೆ ಭಗವಂತನ ಅಧೀನದಲ್ಲಿ ಜನ್ಮಾಧಿ ಪೂರ್ವಜನ್ಮಕ್ಕೆ ಅನುಸಾರವಾಗಿ ಅಥವಾ ಪ್ರಾರಬ್ಧ ಕರ್ಮ ಆಗಾಗ ಗ್ರಹಾಭಿಮಾನಿ ದೇವತೆಗಳು ಸ್ವಲ್ಪ ನಮಗೆ ಹಿಂಸೆಯನ್ನು ಪೀಡೆಯನ್ನು ದುಖವನ್ನ ಕೊಟ್ಟರೂ ಕೂಡ ನಂತರ ಸುಖವನ್ನೇ ಕೊಡ್ತಾರೆ ಯಾವಾಗ ಸು ಸುಖವನ್ನು ಕೊಡ್ತಾರೆ ಅಂದರೆ ನಾಹಂಕರ್ತ ಹರಿಕ್ಕರ್ತ ಅನ್ನ ಭಾವನೆಯನ್ನು ಸ್ಥಿರವಾಗಿ ಗುರು ಉಪದೇಶದಿಂದ ತಿಳ್ಕೊಂಡು ಭಗವಂತನೇ ಸರ್ವ ಪ್ರೇರಕ ಸರ್ವನಿಯಾಮಕ ಸರ್ವತ್ರ ವ್ಯಾಪ್ತ ಇತ್ಯಾದಿ ಎಲ್ಲ ಚಿಂತನೆ ಮಾಡಿ ನನ್ನಲ್ಲಿ ಅನಂತರೂಪಗಳಿಂದ ಭಗವಂತನೇ ನಿಂತು ನನ್ನ ಯೋಗ್ಯ ಅಂತ ಅನುಸಾರ ಪ್ರಾರಬ್ಧ ಕರ್ಮ ಅನುಸಾರವಾಗಿ ನನ್ನಿಂದ ಇಂತಿಂಥ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಅಂತ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡ್ತಾರೋ ಆಗ ಆ ಎಲ್ಲ ದೇವತೆಗಳು ಕೂಡ ನಮಗೆ ಸುಖವನ್ನು ಕೊಡ್ತಾರೆ ನಹಂ ಕರ್ತ ಹರಿಕರ್ತ ಅನ್ನೋ ಭಾವನೆ ಇಲ್ಲದೇ ಇದ್ದರೆ ಮೋಕ್ಷ ಸಾಧ್ಯವೇ ಇಲ್ಲ ಇಲ್ಲಿ ವಾಸ್ತವದಲ್ಲಿ ಹೇಳೋದಾದರೆ ಗ್ರಹಗಳು ಅಂದರೆ ಶನಿ ರಾಹು ಕೇತು ಮೊದಲಾದವನ್ನು ನಮಗೆ ಹೆಸರು ಕೇಳಿದ್ರೇ ಭಯ ಆದರೆ ಆ ರೀತಿಯಾಗಿ ಸರ್ವತಾ ಅಲ್ಲ ಅವ್ರು ಯಾರೂ ನಮಗೆ ಪೀಡೆಯನ್ನು ತೊಂದರೆಯನ್ನು ಉಪಟಳವನ್ನು ಕೊಡೋದೇ ಇಲ್ಲ ನಮಗೆ ಜನ್ಮಾಂತರದ ಕರ್ಮ ಕರ್ಮಕ್ಕೆ ಅನುಸಾರವಾಗಿ ಭಗವಂತ ನಮಗೆ ಪೀಡೆ ಕೊಡ್ತಾಯಿದ್ದಾನೆ ಅಂತ ಸೂಚನೆ ಮಾಡಿ ಎಚ್ಚರವನ್ನು ಕೊಡ್ತಾರೆ ನಾವು ಆ ಗೃಹಾಭಿಮಾನಿ ದೇವತೆಗಳ ಅವರ ಅಂತರ್ಯಮಿಯಾಗಿದ್ದ ವಾಯುದೇವರ ಮತ್ತು ಪರಮಾತ್ಮನ ಉಪಾಸನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ ಸೂಚನೆಯನ್ನು ಕೊಡ್ತಾರೆ ನಾವು ಸಾಡೆ ಸಾತು ಪಂಚಮ ಶನಿ ಅಷ್ಟಮ ಶನಿ ಈ ರೀತಿ ಏನೇನೋ ಜ್ಯೋತಿಷ್ಕರ ಹೇಳಿದ್ದೆಲ್ಲ ಕೇಳ್ತಾ ಇರ್ತೀವಿ ಇಲ್ಲೇ ಕಕ್ಷ ತಾರತಮ್ಯ ಸಂದಿಯಲ್ಲಿ ಮುಂದೆ ಹೇಳ್ತಾರೆ ಹರಿ ಗುರುಗಳ ಅರ್ಚಿಸದ ಪಾಪಾತ್ಮರನ್ನು ಶಿಕ್ಷಿಸಲು ಸುಗ ಶನೈಶ್ಚರನೆನಿಸಿ ದುಷ್ಫಲಗಳಿವೆ ನಿರಂತರವು ಬಿಡದೆ ಯಾರಿಗೆ ಕಾಟ ಕೊಡ್ತೀನಿ ಅಂದರೆ ಹರಿ ಗುರುಗಳ ಅರ್ಚಿಸದ ಪಾಪಾತ್ಮರನು ಯಾರು ಹರಿವಾಯು ಗುರುಗಳನ್ನು ಸದ್ಭಕ್ತಿಪೂರ್ವಕವಾಗಿ ತಾರತಮ್ಯ ತಿಳುಕೊಂಡು ಸ್ತೋತ್ರ ಮಾಡೋದಿಲ್ವೋ ಅಂತಹ ಭಕ್ತರಿಗೆ ನಾನು ಈ ರೀತಿಯಾಗಿ ಪೀಡೆ ಆಗ ಅವರು ಎಚ್ಚೆತ್ತು ಮತ್ತೆ ಸರಿಯಾದ ಉಪಾಸನೆಯನ್ನು ಗುರುಗಳ ಮೂಲಕ ಜ್ಞಾನ ಪಡಕೊಂಡು ಮಾಡ್ತಾರೋ ಅವಾಗ ಅವರಿಗೆ ಸುಖವನ್ನೇ ಉಂಟು ಮಾಡ್ತೀನಿ ಅಂತ ಗೃಹಾಭಿಮಾನಿ ದೇವತೆಗಳ ಅಭಿಪ್ರಾಯ ಆ ರೀತಿಯಾಗಿ ಅದು ಭಗವಂತನ ಆಜ್ಞೆಯಿಂದ ಈಶನ ಆಜ್ಞೆಯಲ್ಲಿ ಅಂತ ಯಾಕೆಂದರೆ ಪರಮ ಮುಖ್ಯ ವೃತ್ತಿಯಿಂದ ಜ್ಞಾನ ಕೊಡೋನು ಅಂತಾದರೆ ಭಗವಂತನೇ ಜ್ಞಾನಾದಿದಾನಂ ಜ್ಞಾನಾದಿದಾನಂ ದೇವಾನಂ ವಿಷ್ಣುನ ಸಾಧು ಚೋದಿತಂ ಅಂತ ತಿಳಿಸ್ತಾರೆ ನಹಂ ಕರ್ತ ಹರಿಕರ್ತ ಅಂತ ಸುಜ್ಞಾನವನ್ನು ಅಗ್ನಿಯರಿಗೆ ನೀಡ್ರಿ ಇಂಥ ದೇವತೆಗಳಿಗೆ ಭಗವಂತನ ಸಾರ್ವಕಾಲಿಕ ಆಜ್ಞೆ ಆದ್ದರಿಂದಲೇ ಹಸುರ ಉಪದೇಶ ಮಾಡಿ ಉದ್ಧಾರ ಮಾಡದ ಹೊರತು ನಾನು ಮೋಕ್ಷವನ್ನು ಹೊಂದೋದಿಲ್ಲ ಅಂತ ಪ್ರಹ್ಲಾದರಾಜರು ಪರಮಾತ್ಮನ ಮುಂದೆ ಹೇಳ್ತಾರೆ ಅಂತ ಭಾಗವತವೇ ವರ್ಣನೆಯನ್ನು ಮಾಡ್ತಾ ಇದೆ ಆದ್ದರಿಂದ ದೈತ್ಯ ಉಪದೇಶ ಮಾಡಬೇಕು ಅವರನ್ನು ಉದ್ಧಾರ ಮಾಡಬೇಕು ಆ ನಂತರದಲ್ಲಿ ಮೋಕ್ಷವನ್ನು ಪಡೀಬೇಕು ಆದ್ದರಿಂದ ನನಗೆ ಈಗಲೇ ಮೋಕ್ಷ ಬೇಡ ಅಂತ ಪ್ರಹ್ಲಾದರಾಜರು ನಿರಾಕರಣೆಯನ್ನು ಮಾಡಿದ್ದಂತ ತಿಳಿಸ್ತಾರೆ ಅದೇ ರೀತಿಯಾಗಿ ನವಗ್ರಹಗಳು ಕೂಡ ಭಗವಂತನ ಆಜ್ಞೆಯಿಂದ ಮನುಷ್ಯರಿಗೆ ಜ್ಞಾನ ಸಾಧನಕ್ಕೆ ವಿಘ್ನವಾಗಿ ಬರುವಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಆದಿ ವ್ಯಾಧಿಗಳನ್ನು ದೈವಿಕ ಆದಿ ಭೌತಿಕ ಆಧ್ಯಾತ್ಮಿಕ ಅಂತ ಆ ಎಲ್ಲ ಪ್ರತಿಬಂಧಕಗಳನ್ನು ಪರಿಹಾರ ಮಾಡಿ ಅವರ ಶರೀರದಲ್ಲಿ ಪರಸ್ಪರ ಒಂದಾಗಿ ನಿರಂತರ ನಿಂತು ಸಂರಕ್ಷಣೆಯನ್ನು ಮಾಡ್ತಾರೆ ಆ ಎಲ್ಲ ಗ್ರಹಗಳ ಹೆಸರೇ ಹೇಳ್ತಾ ಇದೆ ಎಲ್ಲರೂ ಕೂಡ ಸುಖವನ್ನೇ ಉಂಟು ಮಾಡ್ತಾರೆ ಅಂತ ಶನಿ ಗ್ರಹ ಶಮ್ ಅಂದರೆ ಸುಖಂ ನಯತಿ ಸುಖಕರ ಅನ್ನೋ ಅರ್ಥದಲ್ಲಿ ಶನಿ ಎನ್ನುವ ಹೆಸರು ಶನಿದೇವರಿಗೆ ಇರುವಂಥದ್ದು ಅಂದರೆ ಮಂಗಳಕರ ಅಂತ ಇನ್ನು ಮಂಗಳ ಮಂಗಳಕರ ಅದರಿಂದ ಪೂಜನಿಗೆ ಮಂಗಳ ಅಂತ ಹೆಸರು ಇನ್ನು ರಾಹು ರಾಹಯತಿ ಅನಿಷ್ಟವನ್ನ ಇಲ್ಲದಂತೆ ದೂರ ಮಾಡ್ತಾನೆ ಅದರಿಂದ ಅವನಿಗೆ ರಾಹು ಅನ್ನೋ ಹೆಸರು ಹೀಗೆ ಆ ಎಲ್ಲ ಗೃಹಾಭಿಮಾನಿ ದೇವತೆಗಳ ಹೆಸರು ಕೂಡ ಗುಣವಾಚಕಗಳಾಗಿರುವಂಥದ್ದು ಅವರಿಗೆ ಸಮನ್ವಯ ಅಂದರೆ ಗುಣಗಳನ್ನು ಸಮನ್ವಯ ಮಾಡುವಂತಹ ಹೆಸರುಗಳನ್ನು ಪರಮಾತ್ಮ ಸೂಚನೆ ಮಾಡಿ ಇಟ್ಟಿರುವಂಥದ್ದು ಆದ್ದರಿಂದ ಅವರು ಯಾರೂ ಕೂಡ ನಮಗೆ ಹಿಂಸೆಯನ್ನು ಮಾಡೋದಿಲ್ಲ ಯಾವಾಗ ನಮಗೆ ಪೀಡೆ ಕೊಡ್ತಾರೆ ಗೃಹಾಭಿಮಾನಿ ದೇವತೆಗಳು ಅಂದರೆ ನಾವು ಹರಿವಾಯು ಗುರುಗಳನ್ನು ಯಾವ ರೀತಿಯಾಗಿ ಅರ್ಚನೆ ಮಾಡಿ ಮನುಷ್ಯ ಜನ್ಮದಲ್ಲಿ ಸಾರ್ಥಕತೆಯನ್ನು ಪಡ್ಕೋಬೇಕೋ ತಾರತಮ್ಯ ಇತ್ಯಾದಿ ಎಲ್ಲ ಜ್ಞಾನವನ್ನು ಪಡ್ಕೊಂಡು ಅದನ್ನು ಮಾಡದೇ ಇದ್ದರೆ ನಮ್ಮನ್ನು ಎಚ್ಚರಿಸೋದಕ್ಕಾಗಿ ನಮಗೆ ವಾರ್ನಿಂಗ್ ಕೊಡೋದಕ್ಕಾಗಿ ನಮಗೆ ಪೀಡೆಯನ್ನು ಉಂಟು ಮಾಡ್ತಾರೆ ಹೊರತು ಸರ್ವತಃ ದ್ವೇಷ ಅಲ್ಲ ಆದ್ದರಿಂದ ಶ್ರೀಧಾನಂಗ್ರಿ ಸರೋಜಯುಗಳ ಅನ್ನೋ ಏಕಾದಶ ಪರಮಾತ್ಮನಲ್ಲಿ ಆಶ್ರಯ ಪಡೆದವರೇ ಎಲ್ಲ ಗೃಹಾಭಿಮಾನಿ ದೇವತೆಗಳು ಅಂತ ಈ ರೀತಿಯಾಗಿ ಸ್ತೋತ್ರ ಮಾಡಿದ್ರೆ ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಅಹೋರಾತ್ರಿಲಿ ಸುಖದ ನಿವಹ ಕೊಡುವವು ಹೀಗೆ ಗ್ರಹ ಗ್ರಹಾಭಿಮಾನಿ ದೇವತೆಗಳೆಲ್ಲರೂ ಕೂಡ ನಿರಂತರವಾಗಿ ನಮಗೆ ಭಗವಂತನ ಆಜ್ಞೆಯಿಂದ ಭಗವಂತನ ಅಧೀನದಲ್ಲಿ ಶುಭ ಅನುಗ್ರಹ ಮಾಡ್ತಾರೆ ವಾದಿರಾಜರು ಆ ನವಗ್ರಹಗಳ ಸ್ತೋತ್ರವನ್ನು ಈ ರೀತಿಯಾಗಿ ಮಾಡ್ತಾರೆ ಭಾಸ್ವಾನ್ ಮೇ ಭಾಸೇ ಸೂರ್ಯನಿಗೆ ಭಾಸ್ವಾನ್ ಅಂತ ಹೆಸರು ಅಂದರೆ ಒಳ್ಳೆಯ ಪ್ರಕಾಶ ನೀಡೋನು ಸುಪ್ರಕಾಶತ್ವವನ್ನು ಹೊಂದಿರೋನು ಭಗವಂತನ ಆಜ್ಞೆಯಂತೆ ಭಗವಂತನ ಅಧೀನದಲ್ಲಿ ಅಂತ ಸ್ವಪ್ರಕಾಶತ್ವ ಅನ್ನೋದು ಭಗವಂತನಿಗೆ ಇರೋದು ಸೂರ್ಯ ಪ್ರಕಾಶ ಕೊಡ್ತಾನೆ ಅಂದರೆ ಭಗವಂತನ ಅಧೀನದಲ್ಲಿ ಪ್ರಕಾಶತ್ವವನ್ನು ಕೊಡ್ತಾನೆ ಅಂತ ಒಳ್ಳೆಯ ಜ್ಞಾನ ರೂಪವಾಗಿರ್ತಕ್ಕಂಥ ಪ್ರಕಾಶವನ್ನು ಸೂರ್ಯ ಕೊಡ್ತಾನೆ ಅದೇ ರೀತಿಯಾಗಿ ಆರೋಗ್ಯಂ ಭಾಸ್ಕರ ಚೇತ ಆರೋಗ್ಯವನ್ನು ಕೊಡೋನು ಕೂಡ ಸೂರ್ಯ ಚಂದ್ರಶಾಹ್ಲಾದ ಕೃದ್ಭವೇತ್ ಚಂದ್ರ ಚದಿಯ ಅಂತ ಆಹ್ಲಾದಕರ ನಮಗೆ ಆಹ್ಲಾದವನ್ನು ಸಂತೋಷವನ್ನು ಉಂಟು ಮಾಡ್ತಾನೆ ಮಂಗಲೋ ಮಂಗಲಂ ದದ್ಯಾತ್ ಮಂಗಳ ಅಂದರೆ ಮಂಗಳಕರ ಅಂತ ಅರ್ಥ ಮಂಗಳವನ್ನು ಉಂಟು ಮಾಡ್ತಾನೆ ಬುಧಶ್ಚ ಬುಧತಾಮ್ ದಿಷೇತ್ ಬುಧ ಜ್ಞಾನಿ ಜ್ಞಾನಿಯನ್ನಾಗಿ ಮಾಡ್ತಾನೆ ನಮ್ಮನ್ನು ಗುರುರ್ಮೇ ಗುರುತಾಮ್ ದದ್ಯಾತ್ ಗುರುವು ಗುರುವನ್ನಾಗಿ ಮಾಡ್ತಾನೆ ಶುಕ್ರನಿಗೆ ಕವಿಯನ್ನು ಹೆಸರಿರೋದ್ರಿಂದ ಕವಿತ್ವವನ್ನು ಕೊಡ್ತಾನೆ ಕವಿಶ್ಚ ಕವಿತಾಂ ನಿಷೇಧ್ ಶನಿಶ್ಚಂ ಪ್ರಾಪಯಿತು ಶನಿ ಸುಖವನ್ನೇ ಶಮ್ ಅಂದರೆ ಸುಖ ಅದನ್ನೇ ನೈಯತ್ಯ ಹೊಂದಿಸ್ತಾನೆ ಅಂತ ಸುಖವನ್ನು ಕೊಡ್ತಾನೆ ರಾಹುರ್ಮೆ ರಹೇದ್ರೋಗಂ ರಾಹು ನಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಆದಿ ದೈವಿಕ ಆದಿ ಭೌತಿಕ ಇತ್ಯಾದಿ ಪ್ರತಿಬಂಧಕಗಳು ರೋಗ ರುಜನಾದಿಗಳು ಆದಿ ವ್ಯಾಧಿಗಳು ಇಲ್ಲದಂತೆ ನಮ್ಮನ್ನು ರಕ್ಷಣೆ ಮಾಡ್ತಾನೆ ರಹತ್ಯಾಗೆ ಅಂತ ಧಾತು ಇನ್ನು ಕೇತು ಕೇತು ಕೇತುಂ ಜಯೇರ್ ಕೇತು ಅಂದರೆ ಧ್ವಜ ಅಂತ ಎಲ್ಲ ಕಾರ್ಯದಲ್ಲಿ ಜಯಪತಾಕೆ ಬರುವಂತೆ ಅನುಗ್ರಹ ಮಾಡೋನೇ ಕೇತು ಗ್ರಹ ಇನ್ನ ಗ್ರಹ ಅಂದರೆ ಗ್ರಹಣ ಮಾಡೋನು ಅಂತ ಆದ್ದರಿಂದ ಗ್ರಹಣ ಮಾಡಿಸ್ಕೋತಾರೆ ಹರಿದಾಸರಿಗೆ ವಶರಾಗ್ತಾರೆ ಆದ್ದರಿಂದ ರಾಹುರ್ಮೆ ರಹಯೇ ದ್ರೋಗಂ ಗ್ರಹಸಂತು ಕರಗ್ರಹಾ ಅಂದರೆ ನಮ್ಮ ವಶದಲ್ಲಿ ಇದ್ದಂತೆ ನಮಗೆ ಅನುಗ್ರಹವನ್ನು ಮಾಡ್ತಾರೆ ನವಂ ನವಂ ಅಮೈಶ್ವರ್ಯಂ ದಿಶಾ ತ್ವೇತೆಯ ಹರೆಯರನುಗ್ರಹಾರ್ಥಾಯ ಶತ್ರುಣಾಮ್ ನಿಗ್ರಹಾಯ ಚಾದಿರಾಜ ಎತ್ತಿಪ್ರೋಕ್ತ ಗೃಹಸ್ತೋತ್ರ ಸದಾ ಪಠ ಈ ರೀತಿಯಾಗಿ ನವಗ್ರಹ ಸ್ತೋತ್ರವನ್ನು ನಿತ್ಯದಲ್ಲೂ ಪಠನೆ ಮಾಡುವವರಿಗೆ ಸಂತುತಿಸುವವರಿಗೆ ಕಾದುಕೊಂಡಿ ಎಲ್ಲರೂ ಒಂದಾಗಿ ಈಶನಾಲಿ ಅಂತ ಆದ್ದರಿಂದ ಹರಿಭಕ್ತರನ್ನು ನವಗ್ರಹ ದೇವತೆಗಳು ಸದಾ ಅನುಗ್ರಹ ಮಾಡಿ ಆ ದಿ ಅಂದರೆ ವ್ಯಾಧಿ ಅಂದರೆ ದೈಹಿಕವಾಗಿರ್ತಕ್ಕಂಥ ರೋಗ ರುಜಿನಾದಿಗಳಿಂದ ಸಾಧನೆಗೆ ಬರುವಂತ ಎಲ್ಲ ಪ್ರತಿಬಂಧಕಗಳನ್ನು ನಾಶ ಮಾಡಿ ಸಂರಕ್ಷಣೆ ಮಾಡ್ತಾರೆ ಅಂತ ಅರ್ಥ ಸಾಮಾನ್ಯವಾಗಿ ಗ್ರಹಗಳ ಅನುಕೂಲಕ್ಕಾಗಿ ಗ್ರಹಗಳನ್ನು ಪೂಜೆ ಮಾಡೋದು ಸಾಮಾನ್ಯ ಪದ್ಧತಿ ಆದರೆ ಭಗವಂತನನ್ನು ಪೂಜೆ ಮಾಡುವಂಥ ವೈಷ್ಣವರಿಗೆ ನವಗ್ರಹಗಳು ತಾವಾಗಿಯೇ ಅನುಕೂಲವನ್ನು ಮಾಡಿಕೊಡ್ತಾವೆ ಅಂತ ಅಂದರೆ ಗ್ರಹಗಳೆಲ್ಲವೂ ಇವರಿಗೆ ಸಹಾಯ ಮಾಡುತ್ತಾ ಯಾಕೆ ಸಕಾಲ ಗ್ರಹ ಬಲನೆಯೇ ಸರಸಿಜಾಕ್ಷ ಎಲ್ಲ ಗ್ರಹಗಳು ಕೂಡ ಭಗವಂತನ ಅಧೀನ ಆದ್ದರಿಂದ ಆ ಗ್ರಹಾಭಿಮಾನಿ ದೇವತೆಗಳು ಅವರ ಅಂತರ್ಯಾಮಿಯಾಗಿ ವಾಯುದೇವರು ಮತ್ತು ವಾಯುದೇವರ ಅಂತರ್ಯಾಮಿಯಾಗಿ ಪರಮಾತ್ಮನನ್ನು ಉಪಾಸನೆ ಮಾಡಿದ್ರೆ ಆ ಎಲ್ಲ ದೇವತೆಗಳ ಅನುಗ್ರಹವೂ ಕೂಡ ಪ್ರಾಪ್ತಿಯಾಗತ್ತೆ ಭಗವಂತನ ಏಕಾದಶ ಸ್ಥಾನದಲ್ಲಿ ಅಂದರೆ ಪಂಚ ಇಂದ್ರಿಯಗಳು ಪಂಚಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಈ ರೀತಿ ಕಾಯಿಕ ವಾಚಿಕ ಮಾನಸಿಕ ಈಗ ನಿರಂತರವಾಗಿ ಪರಮಾತ್ಮನನ್ನು ಪೂಜೆ ಮಾಡಬೇಕು ಅಂತ ನವಗ್ರಹಗಳು ಅಂದರೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ನವಗ್ರಹ ಅಭಿಮಾನಿ ದೇವತೆಗಳು ಅಂತ ಇವರು ಪ್ರತಿಕೂಲರಾಗಿದ್ದಾಗ ಅಧಿವ್ಯಾಧಿಗಳಿಂದ ನಮಗೆ ಉಪಟಳ ಆಗತ್ತೆ ಉಪದ್ರವ ಆಗತ್ತೆ ಅದರ ಪರಿಹಾರಕ್ಕೆ ನವಗ್ರಹಗಳ ಆರಾಧನೆ ಮಾತ್ರ ಮುಖ್ಯ ಸಾಧನ ಅಲ್ಲ ಆ ನವಗ್ರಹಗಳ ಅಂತರ್ಯಾಮಿಯಾದ ವಾಯುದೇವರ ಮತ್ತು ಪರಮಾತ್ಮರ ಆರಾಧನೆಯೇ ಮುಖ್ಯ ಸಾಧನ ಅಂತಲೂ ಇಲ್ಲಿ ತಿಳಿಸ್ತಾರೆ ಇಲ್ಲಿ ನವಗ್ರಹ ಅನ್ನು ಶಬ್ದ ಶಬ್ದದಿಂದ ಉಪಲಕ್ಷಣೀಯ ಮೇಷಾದಿ ಹನ್ನೆರಡು ರಾಶಿಗಳು ಅಶ್ವಿನಿ ಮೊದಲಾಗಿರುವಂಥ ಇಪ್ಪತ್ತೇಳು ನಕ್ಷತ್ರಗಳು ಪಾಡ್ಯ ಮೊದಲಾಗಿರ್ತಕ್ಕಂಥ ದ್ವಿತೀಯ ಅಭಿಮಾನಿ ದೇವತೆಗಳು ಯೋಗ ಕರಣ ಅವುಗಳ ಅಭಿಮಾನಿ ದೇವತೆಗಳು ಅದೇ ರೀತಿಯಾಗಿ ಮಾಸ ವರ್ಷ ಋತು ದಿವಸ ಸಂಧ್ಯಾ ರಾತ್ರಿ ಮೊದಲಾದ ಅಭಿಮಾನಿ ದೇವತೆಗಳು ಆ ಎಲ್ಲ ದೇವತೆಗಳು ದೇವತೆಗಳ ಅಂತರ್ಯಾಮಿಯಾದ ವಾಯುದೇವರು ಮತ್ತು ಪರಮಾತ್ಮನನ್ನು ಕೂಡ ನಾವು ಸ್ಮರಣೆ ಮಾಡಬೇಕು ಇವರೆಲ್ಲರೂ ಕೂಡ ಸದಾ ಭಗವಂತನ ಭಕ್ತರಿಗೆ ಅನುಕೂಲವಾಗಿ ವರ್ತನೆ ಮಾಡ್ತಾರೆ ಹೊರತು ಎಂದೂ ಪ್ರತಿಕೂಲರಾಗಿ ಸಾಧನೆಗೆ ವಿಘ್ನವನ್ನು ಉಂಟು ಮಾಡೋದಿಲ್ಲ ಆದ್ದರಿಂದ ಮಂಗಳಾಷ್ಟಕದಲ್ಲಿ ಅದೇ ರೀತಿಯಾಗಿ ತಿಳಿಸೋದು ಆದಿತ್ಯಾದಿ ನವಗ್ರಹ ಶುಭಕರ ಮೇಷಾದಯೋ ರಾಶಯೋ ನಕ್ಷತ್ರ ಸಯೋಗ ಕಾಶ್ಚಿ ಸದ್ದೇವತಾ ಸದ್ಗಣ ಮಾಸಾಬ್ಧತ ಗಂಧ್ಯಾತಾರಾತ್ರೆಯವೇಸ್ಥವರ ಜಮಾ ಪ್ರತಿ ಕೂವಂ ಶನಿ ಅಂದರೆ ಸೂರ್ಯನ ಮಗ ನ ದರ್ಶಯತಿ ಭಾಸ್ಕರಿ ಶನಿಯ ಉಪದ್ರವ ಉಪಟಣ ಅನ್ನೋದು ಆಗೋದಿಲ್ಲ ಯಾರು ಸರಿಯಾಗಿ ಗೃಹಾಭಿಮಾನಿ ದೇವತೆಗಳನ್ನು ಅವರ ಅಂತರ್ಯಾಮಿಯಾಗಿ ವೈದೇವರನ್ನು ಪರಮಾತ್ಮನನ್ನು ಉಪಾಸನೆ ಮಾಡ್ತಾರೋ ಅವರಿಗೆ ಅಂತ ಆದಿತ್ಯೇಯರು ಅಂದರೆ ಅದಿತಿ ಪುತ್ರರಾಗಿರುವಂಥ ಇಂದ್ರಾದಿ ದೇವತೆಗಳು ಅಂತ ಅರ್ಥ ಆದಿ ಅಂದರೆ ಮನೋವ್ಯಾಧಿ ವ್ಯಾಧಿ ಅಂದರೆ ಶಾರೀರಿಕ ರೋಗಗಳು ಅಂತ ಈ ರೀತಿಯಾಗಿ ಅರ್ಥ ಹೀಗೆ ಭಗವಂತನ ಭಕ್ತರಿಗೆ ನವಗ್ರಹಗಳು ಕೂಡ ಶುಭ ಫಲವನ್ನೇ ಕೊಡ್ತಾವೆ ಆದಿವ್ಯಾಧಿಗಳು ಎಂದೂ ಅವರಿಗೆ ಪೀಡೆಯನ್ನು ಅಥವಾ ಸಾಧನೆಗೆ ಪ್ರತಿಬಂಧಕಗಳನ್ನು ಉಂಟು ಮಾಡೋದಿಲ್ಲ ಅಂತ ತಾತ್ಪರ್ಯ